ಯಲ್ದೂರಿನ ವಿದ್ವದ್ರಸಿಕರು ಎಲ್ದೂರು ಸಾಮಾನ್ಯವಾದ ಸಣ್ಣ ಊರು ಆದರೆ ಚಂದವಾಗಿ ಚೊಕಟವಾಗಿತ್ತು ಊರಿನ ಮುಖ್ಯ ಬೀದಿ ಪೂರ್ವ ಪಶ್ಚಿಮವಾಗಿತ್ತು ಪಶ್ಚಿಮದ ಕಡೆಯ ಕೊನೆಯಲ್ಲಿ ಉತ್ತರಾಭಿಮುಖವಾಗಿ ಕೋದರ್ಣರಾಮಸ್ವಾಮಿಯ ಗುಡಿ ಅದಕ್ಕೆ ಎದುರಾಗಿ ಶಿವಾಲಯ ಇದ್ದವು ಎರಡೂ ದೇವಸ್ಥಾನಗಳಲ್ಲೂ ಕಾಲಕಾಲಕ್ಕೆ ಪೂಜೆ ನಡೆಯುತ್ತಿತ್ತು ಆ ಊರಿನ ಬ್ರಾಹ್ಮಣ ವರ್ಗದಲ್ಲಿ ವೆಂಕಟೇಶ ಶಾಸ್ತ್ರಿಗಳು ಪ್ರಮುಖರು ಇವರು ವೇದಾಧ್ಯ ಶೀರರು ಶೀಲರು ಮತ್ತು ಆಚಾರನಿಷ್ಠರು ಆಸಾಮಿ ಎತ್ತರವಾಗಿದ್ದರು ಮೈಬಹು ತಳುವು ಊರಲ್ಲಿ ಎಲ್ಲರಿಗೂ ಅವರ ವಿಷಯದಲ್ಲಿ ಗೌರವ ಮತ್ತು ವಿಶ್ವಾಸ ಅವರ ಮಗ ವೆಂಕಟಸುಬ್ಬಶಾಸ್ತ್ರಿಗಳು ವೆಂಕಟಸುಬ್ಬಶಾಸ್ತ್ರಿಗಳು ಕೋಲಾರದಲ್ಲಿ ಅವರಿಗೆ ಸೋದರಮಾಮಂದಿರ ವರಸೆಯಲ್ಲಿ ಬಂಧುವಾಗಿದ್ದ ಮಣಿಕುಂಡಲ ಸುಬ್ಬರಾಯಶಾಸ್ತ್ರಿಗಳವರಲ್ಲಿ ಪ್ರಯೋಗ ಮಂತ್ರಗಳನ್ನು ಕಲಿಯುತ್ತಿದ್ದರು ಅವರು ಎಲ್ದೂರಿಗೆ ಹಿಂತಿರುಗಿದಾಗ ನಾನು ಅವರ ಮನೆಯಲ್ಲೇ ಇದ್ದೆ ನನಗೆ ಓದೆಂಬುದು ನಿಂತು ಹೋಗಿತ್ತು ಮಾಡಲು ಬೇರೆ ಕೆಲಸ ಕಾಣದಿದ್ದರಿಂದ ನನ್ನನ್ನು ವೆಂಕಟ ಸುಬ್ಬಶಾಸ್ತ್ರಿಗಳು ಜೊತೆಗೆ ಕರೆದರು ಹೀಗೆ ನಾವಿಬ್ಬರೂ ಪ್ರತಿ ದಿವಸವೂ ಕೋದಂಡರಾಮ ದೇವರ ಗುಡಿಗೆ ಹೋಗಿ ಅಲ್ಲಿ ಮಂತ್ರಗಳನ್ನು ಕಲಿಯುತ್ತಿದ್ದೆವು ಈಗ ನನಗೆ ತರುತ್ತದೆ ನನಗೆ ಅದೂ ಒಂದು ಒಳ್ಳೆಯ ಯೋಗವೊಂದು ರಾಘವೇಂದ್ರ ಆಗ ಶ್ರೀನಿವಾಸಪುರ ತಾಲೂಕಿಗೆ ಆರ್ ರಾಘವೇಂದ್ರ ರಾಯರು ಅಮಲ್ದಾರರಾಗಿ ಬಂದರು ಇವರ ಮಕ್ಕಳೆ ಉತ್ತರೋತ್ತರ ಬೆಂಗಳೂರಿನ ಹೆಲ್ತ್ ಆಫೀಸರ್ ಆಗಿದ್ದ ಡಾಕ್ಟರ್ ಆರ್ ಸುಬ್ಬರಾಯರು ಮತ್ತು ಸರ್ಕಾರದ ಚೀಫ್ ಸೆಕ್ರೆಟರಿ ಆರ್ ರಂಗರಾಯರು ರಾಘವೇಂದ್ರ ರಾಯರು ಯಲ್ದೂರಿಗೆ ಸರ್ಕಾರಿ ಕೆಲಸದ ನಿಮಿತ್ತವಾಗಿ ಬರುತ್ತಿದ್ದರು ಬಂದಾಗ ಅವರ ಬಿಡಾರ ಶಿವ ಗರ್ಭಗುಡಿಯ ಮುಂದಿನ ನವರಂಗದಲ್ಲಿ ಅಮಲ್ದಾರರ ಕಚೇರಿ ರಾಘವೇಂದ್ರ ರಾಯರು ದೇವರ ಬೆನ್ನು ಮಾಡಿ ಕುರ್ಚಿಯ ಮೇಲೆ ಕೂಡುತ್ತಿದ್ದರು ಅವರಿಗೆ ಸಿಗಾರ್ ಅಭ್ಯಾಸ ಬಲವಾಗಿತ್ತು ಹೊಗೆಯನ್ನು ದೇವರ ಬಿಡಬಾರದೆಂದು ಅವರ ಮನೋಗತ ಈ ಸಿಗಾರ ಅಭ್ಯಾಸವೊಂದನ್ನು ಬಿಟ್ಟರೆ ಅವರಲ್ಲಿ ಯಾವ ಆಶುಚಿಯೂ ಇರಲಿಲ್ಲ ಒಂದು ಸಂದರ್ಭ ಜ್ಞಾಪಕಕ್ಕೆ ಬರುತ್ತದೆ ರಾಘವೇಂದ್ರ ರಾಯರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾಗ ಬಹುಶಃ ಸಾವಿರದ ಒಂಬೈನೂರ ಹನ್ನೆರಡು ಒಂದು ದಿನ ಮಾಮೂಲ್ಪೇಟೆಯ ಡಾಕ್ಟರ್ ಗುಂಡಣ್ಣನವರ ರಿಲಯನ್ಸ್ ಔಷಧಾಲಯಕ್ಕೆ ಬಂದಿದ್ದರು ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಆ ಹೊತ್ತಿಗೆ ಸರಿಯಾಗಿ ನಾನೂ ಪೂಜೆ ನಸಿಮ ನಸಿಮೂರ್ತಿಗಳು ಅಲ್ಲಿಗೆ ಬಂದು ಸೇರಿದೆವು ನಾವಿನ್ನೂ ಬೀದಿಯಲ್ಲಿದ್ದಾಗ ಮೂರ್ತಿಗಳು ರಾಯರು ಅಲ್ಲಿದ್ದದ್ದನ್ನು ನೋಡಿ ನನ್ನನ್ನು ಬಾಗಿಲ ಹೊರಗಡೆ ನಿಂತಿರುವಂತೆ ಹೇಳಿದರು ಅವರು ಹೊಸ್ತಿರು ದಾಟಿದೊಡನೆಯೇ ರಾಯರನ್ನು ಕಂಡರು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 ಮೂರ್ತಿ ಅವರು ನಿಮ್ಮ ಉದ್ದೇಶಕ್ಕೆ ತಕ್ಕ ಹಾಕಿದ್ದಾರೆ ಆದರೆ ಆದರೆ ಏನು ಅಂತಿ ತೃಟಿಯನ್ನು ಬೆರಳುಗಳಿಂದ ಅದುಮಿಕೊಂಡು ಅವರು ಎಲ್ಲ ಸರಿಯೇ ಆದರೆ ಸ್ಮಾರ್ಥರು ಅಯ್ಯೋ ಮಾಧ್ವರು ಯಾರು ಸಿಕ್ಕುವುದಿಲ್ಲ ಏನಪ್ಪಾ ಇಷ್ಟು ಹೊತ್ತಿಗೆ ಮೂರ್ತಿಗಳು ನನ್ನ ನನಗೆ ಸಂದೆ ಮಾಡಿದರು ನಾನು ಒಳಕ್ಕೆ ಹೋಗಿ ಕಾಣಿಸಿಕೊಂಡೆ ಇವರೇ ನಾನು ಹೇಳಿದವರು ಅಯ್ಯೋ ಮೂರ್ತಿ ಇಂಥವರಾದರೆ ನನ್ನದೇ ನೆನಪಾಡ್ಡಿ ತುಂಬಾ ಒಳ್ಳೆಯವರು ಮಾಧ್ವರ ಹಾಗೆ ಹಾಗೇನೇವೆ ಹೀಗೆ ನಗುವಿನಲ್ಲಿ ಪರಿಸಮಾಪ್ತಿಯಾಯಿತು ರಿಗ್ರೆಟ್ ರಾಘವೇಂದ್ರ ವಿಷಯದಲ್ಲಿ ಇನ್ನೊಂದು ಕಥೆ ಕೇಳಿದ್ದೇನೆ ಯಾವುದೋ ಆಡಳಿತ ವಿಚಾರದಲ್ಲಿ ಸರ್ಕಾರದವರು ಅಮಲ್ದಾರ ರಾಘವೇಂದ್ರ ರಾಯರನ್ನು ವಿವರಣೆ ಕೇಳಿದ್ದರು ರಾಯರು ತಮ್ಮ ಪ್ರತ್ಯುತ್ತರವನ್ನು ಡೆಪ್ಯೂಟಿ ಕಮಿಷನರ್ ಮೂಲಕ ತಿಳಿಯಪಡಿಸಿದರು ಆ ವಿವರಣೆ ತಕ್ಕಷ್ಟು ಸಮಾಧಾನಕಾರವಾಗಿಲ್ಲವೆಂದು ರಾಯರಿಗೆ ಡೆಪ್ಯೂಟಿ ಕಮಿಷನರ್ ಮೂಲಕ ಸರ್ಕಾರದಿಂದ ಜವಾಬ್ದು ಬಂದಿತು ಸರ್ಕಾರದ ಪತ್ರದಲ್ಲಿ ಗೌರ್ಮೆಂಟ್ ರಿಗ್ರೆಟ್ ದಟ್ ಎಂದಿತು ರಾಘವೇಂದ್ರ ಅದನ್ನು ನೋಡಿ ಒಂದು ವಾರ ರಜಾ ಬೇಡಿದರು ರಜಾ ಮೇಲೆ ಅವರು ಬೆಂಗಳೂರಿಗೆ ಬಂದು ದಿವಾನ್ ಕೃಷ್ಣಮೂರ್ತಿಗಳ ಮನೆಗೆ ಹೋಗಿ ಬೇಟಿಯಾಗಲು ಅವಕಾಶ ಬಿಡಿದರು ಕರೆಬಂದ ಬಂದ ಕೂಡಲೇ ರಾಯರು ದಿವಾನರ ಎದುರಿಗೆ ನಿಂತು ಮುಖ ಬಗ್ಗಿಸಿಕೊಂಡು ಅಂಗವಸ್ತದಿಂದ ಕಣ್ಣುಜ್ಜಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ನಿಂತರು ದಿವಾನರು ಕೇಳಿದರು ಏನು ರಾಘವೇಂದ್ರ ರಾಯರ ಯಾಕೆ ದುಃಖ ಅಯ್ಯೋ ಅಪರಾಧ ಮಾಡಿದನಲ್ಲ ನಮ್ಮ ಸರಕಾರಕ್ಕೆ ವ್ಯಸನ ತಂದಿಟ್ಟೆನಲ್ಲ ಕಾವಂದರು ಕಣ್ಣೊರೆಸಿಕೊಳ್ಳುವುದಕ್ಕಾಗಿ ನಾಲ್ಕು ಕರವಸ್ತ್ರ ತಂದಿದ್ದೇನೆ ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ ಕೃಷ್ಣಮೂರ್ತಿಗಳಿಗೆ ತಬ್ಬಿ ಬಾಯಿತು ವಿಷಯವೇನೋ ತಿಳಿಯಲಿಲ್ಲ ಆಗ ರಾಯರು ಸರ್ಕಾರದ ಕಾಗದವನ್ನು ಗವರ್ಮೆಂಟ್ ರಿಗ್ರೆಟ್ ಎಂಬ ಮಾತುಗಳ ಕೆಳಗೆ ಕೆಂಪುಗರೆ ಎಳೆದಿದ್ದದನ್ನು ದಿವಾನರ ಮುಂದೆ ಹಿಡಿದರು ದಿವಾನರು ಗೊಳ್ಳೆಂದು ನಕ್ಕರು ಇದಕ್ಕೆ ಇಷ್ಟು ಅವಾಂತರ ರಾಘವೇಂದ್ರ ಇದು ಯಾರೋ ಗುಮಾಸ್ತರು ಮಾಮೂಲಿನಂತೆ ಬರೆದಕ್ಕಾಗದ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಬೋದೆ ಅದು ಅರ್ಥವಿಲ್ಲದ ಮಾತು ರಾಯರು ಸರ್ಕಾರದ ಸರ್ಕಾರ ಬರೆದ ಮಾತನ್ನು ಅರ್ಥವಿಲ್ಲದ್ದೆಂದು ನನ್ನಂತಹ ಹೇಳೋದಕ್ಕಾಗಿತೆ ಸರಕಾರದ ಮಾತನ್ನು ನಾವು ತಲೆಯ ಮೇಲಿಟ್ಟುಕೊಂಡು ನಡೆಸಬೇಕಾದವರು ಐರಾವಂತಂ ರಂಗಪ್ಪ ಯಲ್ಲೂರಿನಲ್ಲಿ ರಂಗಪ್ಪ ಎಂಬ ಹೆಸರಿನವರು ಇಬ್ಬರು ಪ್ರಸಿದ್ಧರಾಗಿದ್ದರು ಒಬ್ಬರು ಐರಾವತಂ ರಂಗಪ್ಪ ಇವರು ಶ್ರೀ ವೈಷ್ಣವ ಬ್ರಾಹ್ಮಣರು ಮಾಸ್ತಿ ವೆಂಕಟೇಶ ಹೆಂಗಾರ್ಯರ ಜನಾಂಗ ಈ ರಂಗಪ್ಪನವರನ್ನು ನೋಡಿದರೆ ಮಿಕ್ಕಹಳ್ಳಿಯವರಂತೆಯೇ ಇದ್ದರು ಎಲೆ ಅಡಿಕೆ ಕಡ್ಡಿಪುಡಿಯ ಅಭ್ಯಾಸ ಇತ್ತು ಆದರೆ ಇವರು ಐರಾವತ ಪುರಾಣ ಹೇಳಲರಾರಂಭಿಸಿದರೆ ಕೇಳುವವರಿಗೆ ಮೈ ಐರಾವತವೆಂಬುದು ಒಂದು ಪುರಾಣ ಕಥೆ ಕುಂತಿದೇವಿ ತಾನು ಮಾಡುತ್ತಿದ್ದ ಒಂದು ವ್ರತಕ್ಕೆ ಇಂದ್ರಲೋಕದಿಂದ ಐರಾವತ ಬರಬೇಕೆಂದು ಅಪೇಕ್ಷಿಸಿದ್ದು ಅದರಂತೆ ಭೀಮಸೇನನು ಹೋಗಿ ಐರಾವತವನ್ನು ಕರೆದು ತಂದದ್ದು ಇದರ ಕಥಾವಸ್ತು ಇದನ್ನು ಕಾವ್ಯರೀತಿಯಲ್ಲಿ ವಿಸ್ತರಿಸಿ ವರ್ಣಿಸಿದ್ದ ಹಾಡನ್ನು ರಾಗರಾಗಗಳಲ್ಲಿ ಹಾಡುತ್ತಿದ್ದದ್ದು ರಂಗಪ್ಪನವರ ಸಿದ್ಧಿ ಇದನ್ನು ಕೇಳಲು ಆ ಪ್ರಾಂತ ಹಳ್ಳಿ ಜನ ಬರುತ್ತಿದ್ದರು ಒಂದು ಸಾವಿರ ಜನ ಸೇರುತ್ತಿದ್ದರು ರಂಗಪ್ಪನವರು ಸಾತ್ವಿಕರು ವಿನಯಶೀಲರು ಗುಣಾದ್ಯರು ಅಂತವರಿಂದ ನಮ್ಮ ಗ್ರಾಮ ಜೀವನದಲ್ಲಿ ಶಾಂತಿಯು ಸಂತೋಷವೂ ಪರಮಾರ್ಥವೂ ಉಂಟಾಗುತ್ತಿತ್ತು ರಂಗಪ್ಪ ಇನ್ನೊಬ್ಬ ರಂಗಪ್ಪನವರು ಕೋಡದವಾಡಿ ರಂಗಪ್ಪ ಇವರು ಬಹುಶಃ ಬಣಜಿಗರ್ ತೋರುತ್ತದೆ ತಕ್ಕಮಟ್ಟಿಗೆ ಅನುಕೂಲಿಸಿದರು ಇವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಪರಿಶ್ರಮ ಅವರು ರಚಿಸಿದ ಕೃತಿಗಳಲ್ಲಿ ಎರಡು ತುಣುಕುಗಳು ಜ್ಞಾಪಕದಲ್ಲಿವೆ ಒಂದು ಮೋಹನರಾಗದ್ದು ವರಲಕ್ಷ್ಮಿ ಬ್ರೂವೇ ಪಲುಮಾರು ವೇಡಿನ ಪರಿಪೂರ್ಣ ಮುಗಾನೀದು ಚರಣಪಿ ಎರಡನೇದು ಯಾವಾಗೋ ಮರೆತು ಹೋಗಿದೆ ಬಹುಶಃ ಅದು ಮೋಹನ ಭವತಿ ಭಿಕ್ಷಾ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ವೇಗಮೇ ಗೋಡದಾಡಿ ಗೋಡದವಾಡಿ ರಂಗಪ್ಪನವರು ಸರಳಜೀವಿ ಭಗವದ್ಭಕ್ತರು ಕರ್ಣಾರುಗಳು ಜನಕ್ಕೆ ಅವರಲ್ಲಿ ತುಂಬ ಗೌರವ